Unit 7, Lesson ನಂಬರ್ 25 ಫೈವ್ ಅಮ್ಮ ದೇವಸ್ಥಾನಕ್ ಹೋಗೋಣ ಬರ್ತೀಯ ಅಮ್ಮ ದೇವಸ್ಥಾನಕ್ ಹೋಗೋಣ ಬರ್ತೀಯ ಆಗ್ಲಿ ಹೋಗೋಣ ನಡಿ ಆಗ್ಲಿ ಹೋಗೋಣ ನಡಿದ ಮನೆ ವಿಮ್ ಪಕ್ಕದ ಮನೆ ವಿಮ್ಲನ್ನು ಕರಿಲಾ ಅದಕ್ಕೇನಂತೆ ಕರಿ ಅಮ್ಮಾ ವಿಮ್ಲಾ ಬರ್ತಾ ಇದ್ದಾಳೆ ಅಮ್ಮ ವಿಮ್ಲಾ ಬರ್ತಾ ಇದ್ದಾಳೆ ಬಾಮಾ ನೀವಿಬ್ರು ನಿಧಾನವಾಗಿ ಹೋಗ್ತಾ ಇರಿ ಬಾಮಾ ನೀವಿಬ್ಬರು ನಿಧಾನವಾಗಿ ಹೋಗ್ತಾ ಅನ್ನ ಮಾಡ್ತ ಇದೀನಿ ಅನ್ನ ಮಾಡ್ತಾ ಇದ್ದೀನಿ ಇನ್ನ ಐದ್ ನಿಮಿಷದಲ್ಲಿ ಬರ್ತೀನಿ ಇನ್ನ ಐದು ನಿಮಿಷದಲ್ಲಿ ಬರ್ತೀನಿ ನಾವು ಅಂಗಡಿಲ್ ಕಾಯಿ ಕರ್ಪೂರ ತಗೊಳ್ತಾ ಇರ್ತೀವಿ ನಾವು ಅಂಗಡಿಲ್ ಕಾಯಿ ಕರ್ಪೂರ ತಗೊಳ್ತಾ ಇರ್ತೀವಿ ನಿನ್ ಬಾಮಾ ಹಾಗೆ ಮಾಡು ಹಾಗೆ ಮಾಡು ಜೊತೆಗೆ ಹೂವು ವಿಳೆದೆಲೆ ಅಡಕೆನು ತಗೋ ಜೊತೆಗೆ ಹೂವು ವಿಳೆದೆಲೆ ಅಡಿಕೆನು ತಗೋ ನೋಡು ವಿಮ್ಲಾ ದೇವಸ್ಥಾನದ ಹತ್ರ ಬರ್ತಾ ಇದೀವಿ ಇನ್ನು ಅಮ್ಮನ್ ಸುಳಿವೆ ಇಲ್ವಲ್ಲ ನೋಡು ವಿಮ್ಲಾ ದೇವಸ್ಥಾನದ ಹತ್ರ ಬರ್ತಾ ಇದೀವಿ ಇನ್ನು ಅಮ್ಮನ್ ಸುಳಿವೇ ಇಲ್ವಲ್ಲ ಅದೋ ನೋಡು ಅಲ್ಲಿ ಬರ್ತಾ ಇದಾರೆ ಅದು ನೋಡು ಅಲ್ಲಿ ಬರ್ತಾ ಇದಾರೆ ಜೊತೆಯಲ್ಲಿ ಇನ್ನೊಬ್ರು ಯಾರೋ ಬರ್ತಾ ಇದ್ದಾರೆ ಜೊತೆಯಲ್ಲಿ ಇನ್ನೊಬ್ರು ಯಾರೋ ಬರ್ತಾ ಇದ್ದಾರೆ ಇನ್ಯಾರು ನನ್ನ ತಮ್ಮಾನೆ ಇನ್ಯಾರು ನನ್ ತಮ್ಮನೇ ನೋಡು ಎಷ್ಟ ದೊಡ್ಡೊಡ್ಡಾಗಿ ಬರ್ತಾ ಇದ್ದಾನೆ ನೋಡು ಎಷ್ಟ ದೊಡ್ಡೊಡ್ಡಾಗಿ ಬರ್ತಾ ಇದ್ದಾನೆ ನಡಿಗೆನೆ ಹೇಳುತ್ತೆ ಅವನು ಅಂತ ನಡಿಗೆನೆ ಹೇಳುತ್ತೆ ಅವನು ಅಂತ ಇದ್ಯಾಕೆ ಹೀಗೆ ನೋಡ್ತಾ ಇದ್ದೀರಿ ಇದ್ಯಾಕೆ ಹೀಗೆ ನೋಡ್ತಾ ಇದ್ದೀರಿ ನಡೀರಿ ಆಗ್ಲೇ ಗಂಟೆ ಶಬ್ದ ಆಗ್ತಾ ಇದೆ ನಡಿರಿ ಆಗ್ಲೇ ಗಂಟೆ ಶಬ್ದ ಆಗ್ತಾ ಇದೆ ನೋಡಮ್ಮ ಬಾಬುನಾ ಹೇಗ್ ಓಡ್ತಾ ಇದ್ದಾನೆ ನೋಡಮ್ಮ ಬಾಬುನಾ ಹೇಗ್ ಓಡ್ತಾ ಇದ್ದಾನೆ ನೋಡಮ್ಮ ಬಾಬುನಾ ಹೇಗ ಓಡತಾ ಇದ್ಯಾಕೋ ಹೀಗೋಡ್ತಾ ಇದೇ ಸ್ವಲ್ಪ ನಿಲ್ಲೋ ಲೋ ಬಾಬು ಇದ್ಯಾಕೋ ಹೀಗೋಡ್ತಾ ಇದೀಯ ಸ್ವಲ್ಪ ನಿಲ್ಲು ಇಲ್ಲಮ್ಮ ನಾವು ಓಡತಾ ಇಲ್ಲ ಬೇಗ್ ಬೇಗ್ ನಡೀತಾ ಇದ್ದೀನಿ ಅಷ್ಟೆ ಇಲ್ಲಮ್ಮ ನಾವು ಓಡ್ತಾ ಇಲ್ಲ ಬೇಗ್ ಬೇಗ್ ನಡಿತಾ ಇದ್ದೀನಿ ಅಷ್ಟೆ ಅಕ್ಕ ಸುಳ್ಳು ಹೇಳ್ತಾ ಇದ್ದಾಳೆ ಅಕ್ಕ ಸುಳ್ಳು ಹೇಳ್ತಾ ಇದ್ದಾಳೆ ಅಪ್ಪರ್ಣ ವಿಮಲ ಬೇಗ್ ಬೇಗ್ ಬನ್ನಿ ಅಪರ್ಣ ವಿಮಲಾ ಬೇಗ್ ಬೇಗ್ ಬನ್ನಿ ಆಗ್ಲೇ ಮಂಗಳಾರತಿ ಮಾಡ್ತಾ ಇದ್ದಾರೆ ಆಗಲೇ ಮಂಗಳಾರತಿ ಮಾಡ್ತಾ ಇದಾರೆ ಅಮ್ಮ ಒಳಗ್ ಅಮ್ಮ ಒಳಗ್ ತುಂಬಾ ಸೆಖೆ ಹೊರಗ್ ಬನ್ನಿ ನಿಮ್ಮ ಸ್ವಲ್ಪ ಕೂರೋಣ ಹೊರಗ್ ಬಂದಿಮ್ಮ ಸ್ವಲ್ಪ ಕೂರೋಣ ನೋಡೋ ಬಾಬು ಆ ಪುಟಾಣಿ ಮಕ್ಕಳನ್ನ ನೋಡೋ ಬಾಬು ಆ ಪುಟಾಣಿ ಮಕ್ಕಳನ್ನ ಹೇಗ್ ಬಜನೆ ಮಾಡ್ತಾ ಇವೆ ಹೇಗ್ ಭಜನೆ ಮಾಡ್ತಾ ಇವೆ ನೀನು ಇದೆಯೆ ನೀನು ಇದೆಯೇ ಮಾಡೋ ಮಾಡೋ ಅಂತ ಹೇಳ್ತಾನೆ ಇದಿನಿ. ಮಾಡೋ ಮಾಡೋ ಅಂತ ಹೇಳ್ತಾನೆ ಇದೀನಿ ನನ್ ಮಾತ್ ಒಂಚೂರು ಕೇಳ್ತಾ ಇಲ್ಲ ನಾಳೆಯಿಂದ ನಾನು ಮಾಡ್ತೀನಕ್ಕ ನಾಳೆಯಿಂದ ನಾನು ಮಾಡ್ತಿನಕ್ಕ ಅಪರ್ಣ ವಿಮಲ ನಡಿರಿ ಕತ್ಲೆ ಆಗ್ತಾ ಇದೆ ಅಪರ್ಣ ವಿಮಲಾ ನಡೀರಿ ಕತ್ಲೆ ಆಗ್ತಾ ಇದೆ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅಮ್ಮ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ ದಿನಾ ಸಾಯಂಕಾಲ ಬರೋಣ ವೇನಮ್ಮ ದಿನ ಸಾಯಂಕಾಲ ಬರೋಣ್ ಅದಕ್ಕೇನಂತೆ ಬರೋಣ ನಡಿರಿ. ನಡೀರಿಂತೆ ಬರೋಣ ರಾಮನ ಮನೆಗೆ ಹೋಗ್ತಾ ಇದ್ದೀನಿ ಈಗ ರಾಮ ಹೋಗ್ತಾ ಇದ್ದೀನಿ ನಾನು ಈಗ ರಾಮಿನ ಮನೆಗೆ ಹೋಗ್ತಾ ಇದ್ದೀನಿ ನಾವು ಬಿಲ್ರ ಬರ್ತಾ ಇದಾರೆ ನಮ್ಮ ತಂದೆ ಬರ್ತಾ ಇದಾರೆ ಅಲ್ಲಿ ನಮ್ ತಂದೆ ಬರ್ತಾ ಇದಾರೆ ಆಗ್ತಾ ಇದೆ ಕತ್ತಲೆ ಆಗ್ತಾ ಇದೆ ಈಗ ಕತ್ತಲೆ ಆಗ್ತಾ ಇದೆ ಹೇಳ್ತಾ ಇದ್ದಾಳೆ ಹಾಡು ಹೇಳ್ತಾ ಇದ್ದಾಳೆ ಮಾಲತಿ ಹಾಡು ಹೇಳ್ತಾ ಇದ್ದಾಳೆ ಮಾಡಲ್ ಮಾಡ್ತಾ ಇದ್ದಾನಾ ಊಟ ಮಾಡ್ತಾ ಇದ್ದಾನ ಈಗ ಊಟ ಮಾಡ್ತಾ ಇದ್ದಾನ ಅಣ್ಣ ಈಗ ಊಟ ಮಾಡ್ತಾ ಇದ್ದ ಈಗ ಊಟ ಮಾಡ್ತಾ ಇದ್ದಾನಾ ನಾವು ಬಿಲ್ರಪ್ ನೋಡ್ತಾ ಇದ್ದೀರಾ ಸಿನಿಮಾ ನೋಡ್ತಾ ಇದ್ದೀರಾ ಈಗ ಸಿನಿಮಾ ನೋಡ್ತಾ ಇದ್ದೀರಾ ನೀವು ಈಗ ಸಿನೆಮಾ ನೋಡ್ತಾ ಇದ್ದೀರಾ ಕತೆ ಹೇಳ್ತಾ ಇದ್ದಾಳ ಅಕ್ಕ ಕತೆ ಹೇಳ್ತಾ ಇದ್ದಾಳಾ ನಿಮ್ಮ ಅಕ್ಕ ಕತೆ ಹೇಳ್ತಾ ಇದ್ದಾಳಿವೆಯ ಮಾಂಸ ತಿಂತಾಯಿವೆಯಾ ನಾಯಿಗಳು ಮಾಂಸ ತಿಂತಾಗಿ ಓದ್ತಾ ಇಲ್ಲ ಈಗ ನಿಮ್ಮ ತಮ್ಮ ಚೆನ್ನಾಗಿ ಓದ್ತಾ ಇಲ್ಲ ನಾವು ಬಿಲ್ಡಪ್ ಕುಡಿತಾ ಇಲ್ಲ ನೀರು ಕುಡಿತಿಲ್ಲ ಈಗ ನೀರು ಕುಡಿತಾ ಇಲ್ಲ ಅವರು ಈಗ ನೀರು ಕುಡಿತಾ ಇಲ್ಲ ಬರಿತಾ ಇಲ್ಲ ಪತ್ರ ಬರಿತಾ ಇಲ್ಲ ನನಗೆ ಪತ್ರ ಬರಿತಾ ಇಲ್ಲ ಅಪರ್ಣ ನನಗೆ ಪತ್ರ ಬರೀತಾ ಇಲ್ಲ ತರ್ತಾ ಇಲ್ಲ ಅಕ್ಕಿ ತರ್ತಾ ಇಲ್ಲ ಅಂಗಡಿಯಿಂದ ಅಕ್ಕಿ ತರ್ತಾ ಇಲ್ಲ ನಾನು ಅಂಗಡಿಯಿಂದ ಅಕ್ಕಿ ತರ್ತಾ ಇಲ್ಲ ಮಾಡಲ್ ಬರ್ತಾಲ್ವಾ ಮನೆಗೆ ಈಗ ನಿಮ್ಮ ಮನೆಗೆ ಹೋಗ್ತಾ ಇಲ್ವಾ ಗೆಳತಿಯ ಮನೆಗೆ ಹೋಗ್ತಾ ಇಲ್ವಾ ನಿಮ್ಮ ಗೆಳತಿಯ ಮನೆಗೆ ಹೋಗ್ತಾ ಇಲ್ವಾ ನೀವು ನಿಮ್ಮ ಗೆಳತಿಯ ಮನೆಗೆ ಹೋಗ್ತಾ ಇಲ್ವಾ ಮಾಡ್ತಾ ಇಲ್ವಾ ಕೆಲಸ ಮಾಡ್ತಾ ಇಲ್ವಾ ಆಫೀಸಿನಲ್ಲಿ ಕೆಲಸ ಮಾಡ್ತಾ ಇಲ್ವಾ ನಿಮ್ಮ ಆಫೀಸಿನಲ್ಲಿ ಕೆಲಸ ಮಾಡ್ತಾ ಇಲ್ವಾ ರಮೇಶ ನಿಮ್ಮ ಆಫೀಸಿನಲ್ಲಿ ಕೆಲಸ ಮಾಡ್ತಾ ಇಲ್ವಾ ಕೊಡ್ತಾ ಇಲ್ವಾ ಸಂಬಳ ಕೊಡ್ತಾ ಇಲ್ವಾ ಸರಿಯಾಗಿ ಸಂಬಳ ಕೊಡ್ತಾ ಇಲ್ವಾ संबल को दिन सायक नयंकाल ಮಾಡ್ತಾ ಇರ್ತೀವಿ ದೋಸೆ ಮಾಡ್ತಾ ಇರ್ತೀವಿ ನಾವು ದೋಸೆ ಮಾಡ್ತಾ ಇರ್ತೀವಿ ಮಾಡ್ತಾ ಇರ್ತಾಳೆ ತರಕಾರಿ ಮಾರ್ತಾ ಇರ್ತಾಳೆ ಕಮಲಮ್ಮ ತರಕಾರಿ ಮಾರ್ತಾ ಇರ್ತಾಳೆ ಇಷ್ಟು ಹೊತ್ತಿನಲ್ಲಿ ಕಮಲಮ್ಮ ತರಕಾರಿ ಮಾರ್ತಾ ಇರ್ತಾಳೆ ಕೇಳ್ತಾ ಇರ್ತಾಳೆ ಸಂಗೀತ ಕೇಳ್ತಾ ಇರ್ತಾಳೆ ಲಕ್ಷ್ಮಿ ಸಂಗೀತ ಕೇಳ್ತಾ ಇರ್ತಾಳೆ ಆಗಾಗ ಲಕ್ಷ್ಮೀ ಸಂಗೀತ ಕೇಳ್ತಾ ಇರ್ತಾಳೆ ಮಾಡಲ್ ಓದ್ತಾ ಇರಲ್ಲ ಪಾಠ ಓದ್ತಾ ಇರಲ್ಲ ವಿದ್ಯಾರ್ಥಿಗಳು ಪಾಠ ಓದ್ತಾ ಇರಲ್ಲ ಕ್ಲಾಸಿನಲ್ಲಿ ವಿದ್ಯಾರ್ಥಿಗಳು ಪಾಠ ಓದ್ತಾ ಇರಲ್ಲ ಕನ್ನಡ ಕ್ಲಾಸಿನಲ್ಲಿ ವಿದ್ಯಾರ್ಥಿಗಳು ಪಾಠ ಓದ್ತಾ ಇರಲ್ಲ ಈಗ ಕನ್ನಡ ಕ್ಲಾಸಿನಲ್ಲಿ ವಿದ್ಯಾರ್ಥಿಗಳು ಪಾಠ ಓದ್ತಾ ಇರಲ್ಲ ನೌ ಬಿಲ್ಡ್ ಅಪ್ ಮಾಡ್ತಾ ಇರಲ್ಲ ಅಡಿಗೆ ಮಾಡ್ತಾ ಇರಲ್ಲ ಈಗ ಅಡಿಗೆ ಮಾಡ್ತಾ ಇರಲ್ಲ ಅವರು ಈಗ ಅಡಿಗೆ ಮಾಡ್ತಾ ಇರಲ್ಲ ಹಾಡು ಹೇಳ್ತಾ ಇರಲ್ಲ ಸದಾ ಹಾಡು ಹೇಳ್ತಾ ಇರಲ್ಲ ಮಕ್ಕಳು ಸದಾ ಹಾಡು ಹೇಳ್ತಾ ಇರಲ್ಲ ಬರೀತಾ ಇರಲ್ಲ ಕವನ ಬರಿತಾ ಇರಲ್ಲ ಯಾವಾಗಲೂ ಕವನ ಬರಿತಾ ಇರಲ್ಲ ಅಶೋಕ ಯಾವಾಗಲೂ ಕವನ ಬರಿತಾ ಇರಲ್ಲ ಮಾಡಲ್ ಆಗ್ತಾ ಇರಲ್ವಾ ಮಂಗಳಾರತಿ ಆಗ್ತಾ ಇರಲ್ವಾ ದೇವಸ್ಥಾನದಲ್ಲಿ ಮಂಗಳಾರತಿ ಆಗ್ತಾ ಇರಲ್ವಾ ಇಷ್ಟು ಹೊತ್ತಿಗೆ ದೇವಸ್ಥಾನದಲ್ಲಿ ಮಂಗಳಾರತಿ ಆಗ್ತಾ ಇರಲ್ವಾ ನಾವು ಬಿಲ್ಡಪ್ ಬರೀತಾ ಇರಲ್ಲವಾ ಕಾಗದ ಬರಿತಾ ಇರಲ್ವಾ ಗೆಳತಿಗೆ ಕಾಗದ ಬರಿತಾ ಇರಲ್ವಾ ಹೊಸ ಗೆಳತಿಗೆ ಕಾಗದ ಬರಿತಾ ಇರಲ್ವಾ ತನ್ನ ಹೊಸ ಗೆಳತಿಗೆ ಕಾಗದ ಬರಿತಾ ಇರಲ್ವಾ ಮಾಧು ತನ್ನ ಹೊಸ ಗೆಳತಿಗೆ ಕಾಗದ ಬರಿತಾ ಇರಲ್ವಾ ಕೇಳ್ತಾ ಇರಲ್ವಾ ಸುಳ್ಳು ಮಾತು ಕೇಳ್ತಾ ಇರಲ್ವಾ ಮಾಧುವಿನ ಸುಳ್ಳು ಮಾತು ಕೇಳ್ತಾ ಇರಲ್ವಾ ಶೀಲ ಮಾಧುವಿನ ಸುಳ್ಳು ಮಾತು ಕೇಳ್ತಾ ಇರಲ್ವಾ ಹೋಗ್ತಾ ಇರಲ್ವಾ ಮನೆಗೆ ಹೋಗ್ತಾ ಇರಲ್ವಾ ಗೆಳತಿಯ ಮನೆಗೆ ಹೋಗ್ತಾ ಇರಲ್ವಾ ನಿಮ್ಮ ಗೆಳತಿಯ ಮನೆಗೆ ಹೋಗ್ತಾ ಇರಲ್ವಾ ನೀವು ನಿಮ್ಮ ಗೆಳತಿಯ ಮನೆಗೆ ಹೋಗ್ತಾ ಇರಲ್ವಾ ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡೆಲ್ ನಾನು ನಾನು ಮನೆಗೆ ಹೋಗ್ತಾ ಇದ್ದ ಅವನು ಕಾಫಿ ಕುಡಿತಾ ಇದ್ದಾನೆ ಸುಮತಿ ಪಾಠ ಬರೀತಾಳೆ ಪಾಠ ಾಳೆ ನಾಯಿ ಓಡತ್ತೆ ನಾಯಿ ಓಡತಾ ಇದೆ ನೀವು ಕಥೆ ಕೇಳ್ತಾ ಇರ್ತೀರಿ ನೌ ರವಿ ಸಿನಿಮಾ ನೋಡ್ತಾರೆ ರವಿ ಸಿನಿಮಾ ನೋಡ್ತಾ ಇರ್ತಾರೆ ನಾಯಿಗಳು ದೋಸೆ ತಿನ್ನತ್ವೆ ನಾಯಿಗಳು ದೋಸೆ ತಿಂತ ಇರತ್ವೆ ನಾವು ಅಂಗಡಿಯಲ್ಲಿ ಕಾಯಿ ಕರ್ಪೂರ ತಗೊಳ್ತೀವಿ ನಾವು ಅಂಗಡಿಯಲ್ಲಿ ಕಾಯಿ ಕರ್ಪೂರ ತಗೊಳ್ತಾ ಇರ್ತೀವಿ ಹೋಗಲ್ಲ ನಾನು ಮನೆಗೆ ಹೋಗ್ತಾ ಇಲ್ಲ ನಾವು ಟ್ರಾನ್ಸ್ಫಾರ್ಮ್ ಅವಳು ಹಾಡು ಹೇಳ್ತಾಳೆ ಅವಳು ಹಾಡು ಹೇಳ್ತಾ ಇಲ್ಲ ಅಮ್ಮ ಅಡಿಗೆ ಮಾಡ್ತಾರೆ ಅಮ್ಮ ಅಡಿಗೆ ಮಾಡ್ತಾ ಇಲ್ಲ ಮಕ್ಕಳು ಹಾಲು ಕುಡಿಯತ್ವೆ ಮಕ್ಕಳು ಹಾಲು ಕುಡಿಯುತ್ತಾ ಇಲ್ಲ ಮಾಡಲ್ ನೀನು ಹೋಗ್ತೀಯ ನೀನು ಮನೆಗೆ ಹೋಗ್ತಾ ಇದೀಯಾ ನೌ ಫಾರ್ಮ್ ನೀನು ಪೇಪರ್ ತರ್ತೀಯ ನೀನು ನೀವು ಕಾಫಿ ಕುಡಿತೀರಾ ನೀವು ಕಾಫಿ ಕುಡಿತಾ ಇದೀರಾ ಬರುತ್ತಾ ಅದು ಮನೆಯಿಂದ ಬರ್ತಾ ಇದೆಯಾಲ್ ನೀನು ಮನೆಗೆ ಹೋಗ್ತಾ ಇದೀಯ ನೀನು ಮನೆಗೆ ಹೋಗ್ತಾ ಇಲ್ವಾ ನೌ ಫಾರ್ಮ್ ರಮಾ ಕಾಫಿ ರಮಾ ಕಾಫಿ ಕುಡೀತಾ ಇಲ್ವಾ ನೀನು ಆಟ ಆಡ್ತಾ ಇದೀಯಾ ನೀನು ಆಟ ಆಡ್ತಾ ಇಲ್ವಾ ಮಂಗಳಾರತಿ ಆಗ್ತಾ ಮಂಗಳಾರತಿ ಆಗ್ತಾ ಇಲ್ವಾ ಮಾಡಲ್ ನನ್ನ ಮಗಳು ಕಾಲೇಜಿನಲ್ಲಿ ಓದ್ತಾ ಇದ್ದಾಳೆ ನನ್ನ ಮಗಳು ಕಾಲೇಜಿನಲ್ಲಿ ಓದುತ್ತಾ ಇಲ್ಲ ನಾವು ಟ್ರಾನ್ಸ್ಫಾರ್ಮ್ ಕವಿತಾ ಪಾಠಾ ಬರಿತಾ ಇದ್ದಾಳೆ ಕವಿತಾ ಪಾಠಾ ಬರಿತಾ ಇಲ್ಲ ಯಾರ್ ಕೆಲಸ ಮಾಡ್ತಾ ಇದಾರೆ ಯಾರ ಕೆಲಸ ಮಾಡ್ತಾ ಇಲ್ಲ ನೀವು ಮನೆಗ್ ಹೋಗ್ತಾ ಇದೀರಿ ನೀವು ಮನೆಗೆ ಹೋಗ್ತಾ ಇಲ್ಲ